ಮೂವತ್ತು ಹಾಗಾದರೆ ಸ್ವತಂತ್ರರು ಯಾರು ಶಚಿದೇವಿಯು ತನ್ನ ಅರಮನೆಗೆ ಹಿಂತಿರುಗುವ ವೇಳೆಗೆ ಬೃಹಸ್ಪತಿಯು ಬಂದು ಕಾದಿದನು ಶಚಿಯು ಆತನು ಬಂದಿರುವನೆಂದು ಅರಿತು ಆತನನ್ನು ಕಾಣಲು ಅವಸರ ಅವಸರವಾಗಿ ಹೋದಳು ಆಕೆಯ ಪ್ರಸನ್ನವಾದ ಮುಖ ಆಕೆಯ ನಡೆ ಆಕೆಯ ಸಂತೋಷಗಳೇ ಆಕೆಯು ಗೆದ್ದು ಬಂದಿರುವಳೆಂದು ಹೇಳುತ್ತಿರಲು ಗುರುವು ಆಕೆಯನ್ನು ಕೇಳಿದನು ಹೋದ ಕೆಲಸವೇನಾಯಿತು ಆಕೆಯು ಗುರುವಿಗೆ ವಂದನೆ ಮಾಡಿ ಹೇಳಿದಳು ನಾನು ಗೆಲುವು ಇಷ್ಟು ಸುಲಭವಾಗಿ ದೊರೆಯುವುದೆಂದು ಅಂದುಕೊಂಡಿರಲಿಲ್ಲ ಅಂತೂ ಸದ್ಯದಲ್ಲಿ ಬದುಕಿದೆ ಎಂದು ಸ್ತ್ರೀ ಸಹಜವಾದ ಮಾನಭಿಮಾನದಿಂದ ಹೇಳಿದಳು ಆಚಾರ್ಯನಿಗೂ ಸಂತೋಷವಾಯಿತು ಆ ಸಂತೋಷದ ಭರದಲ್ಲಿ ಏನೇನು ನಡೆಯಿತು ಹೇಳು ಎಂದನು ಆಕೆಗೂ ವಿವರಗಳನ್ನೆಲ್ಲ ಯಾರೊಡನೆ ಆದರೂ ಹೇಳಿಕೊಳ್ಳ ಹೇಳಿಕೊಳ್ಳಬೇಕೆಂಬ ಆತರವಾಯಿತು ಕೇಳಿದರು ನಾನು ಸಾಮಾನ್ಯಗಳಂತೆ ಪಲ್ಲಕ್ಕಿಯಲ್ಲಿ ಹೋದೆ ದರ್ಶನ ಮಂದಿರದಲ್ಲಿ ರಾಜ ದಂಪತಿಗಳಿಬ್ಬರೂ ಇದ್ದರು ನಾನು ವಿರಾಜೇವಿ ಎಂದು ಕೇಳಿದ್ದೆ ಎಂದು ಕೇಳಿದ್ದೆ ಅಷ್ಟೇ ನೋಡಿರಲಿಲ್ಲ ಆಕೆ ನಿಜವಾಗಿಯೂ ಪುಣ್ಯವಂತೆ ನನಗೆ ಆ ರಾಜ ಪುಂಗುವನೆಂಬ ಆ ಮದ್ದಾನೆಯನ್ನು ಹಿಡಿಯುವುದೆಂತು ಎಂದು ಮನಸ್ಸು ಬಹಳ ಕಾತುರಗೊಂಡಿತ್ತು ಆದರೆ ಮಗು ಮಗುಲಲ್ಲಿದ್ದ ವಿರಾಜಾದೇವಿ ಎಂದು ಕಂಡು ಚಿಂತೆ ಇಲ್ಲ ಮದ್ದಾನೆಯನ್ನು ಬಗ್ಗಿಸುವ ಅಂಕುಶವಿದೆ ಎಂದುಕೊಂಡೆ ಹೋಗುತ್ತಿದ್ದ ಹಾಗೆಯೇ ಆಲಂಗನದಿಂದ ಅಲಿಂಗನದಿಂದ ಗೌರವಿಸಿ ಮಗುಲಲ್ಲಿ ಕುಳ್ಳಿರಿಸಿಕೊಂಡು ನಾನು ದೇವೇಂದ್ರನಿಗೆ ಜಯವಾಗಲಿ ಎಂದು ಗಂಡನಿಗೆ ಹರಕೆ ಆ ಹರಿಕೆಯು ಎಲ್ಲವನ್ನೂ ಸುಲಭ ಮಾಡಿತು ಹಾಗಾದರೆ ನೀನು ಆತನಲ್ಲಿಯೂ ಇಂದ್ರಪತ್ನಿಯೆಂದೇ ಸಾಧಿಸಿ ಬಂದೆ ಇರುವುದನ್ನು ಹೇಳಿದುಕೊಳ್ಳುವುದಕ್ಕೆ ನಾಚಿಕೆಯೇನು ಹಾಗೆಂದು ನಾನು ದೇವಸಭೆಗೂ ಅವಮರ್ಯಾದೆ ಮಾಡಲಿಲ್ಲ ದೇವಸಭೆಯು ಶಚಿಯು ಇಂದ್ರನನ್ನು ತ್ರಿಕರಣಪೂರ್ವಕವಾಗಿ ಸೇವಿಸಬೇಕೆಂದು ಮಾಡಿರುವ ನಿರ್ಣಯವು ನಮ್ಮೆಲ್ಲರಿಗೂ ಶಿರೋದ್ಧಾರ್ವಾದದು ಎಂದೇ ಆರಂಭಿಸಿದೆ ಸರಿ ಇಂಧನನ್ನು ಆರಾಧಿಸಲು ಯಾವಾಗಳೂ ಸಿದ್ದಳು ಆದರೆ ತಾತ್ಕಾಲಿಕ ತಾತ್ಕಾಲೀನವಾದ ಈ ಇಂಧನಲ್ಲ ಶಾಶ್ವತವಾದ ಆ ಇಂಧನನ್ನು ಸರಿ ಮುಂದೆ ನಾನು ಇಂಧನನ್ನು ಪತಿಯಂದು ವರಿಸಿ ಆತನಿಗೆ ನೆರಳಿನಂತೆ ಇದ್ದವಳು ಆತನು ನನಗೂ ಹೇಳದೆ ಹೊರಟೋಗಿರುವನು ಆದ್ದರಿಂದ ಆತನನ್ನು ಧರ್ಮಶಾಸ್ತ್ರದಲ್ಲಿ ಹೇಳಿರುವಷ್ಟು ಕಾಲ ನಿರೀಕ್ಷಿಸಲು ಅಪ್ಪಣೆ ಕೊಡಬೇಕು ಎಂದು ಪ್ರಾರ್ಥಿಸಿಕೊಂಡೆ ಆತನ ಮುಖದಿಂದ ಇಂಗಿತವನ್ನು ನಿರ್ಣಯ ನಿರ್ಣಯಿಸುವುದಾದರೆ ಆತನು ನಾನು ಪರಪತ್ನಿ ಎಂಬುದನ್ನು ಚೆನ್ನಾಗಿ ಮನಗಂಡಿರಬೇಕು ಆತನು ಉದ್ದ ಉದಾಪ್ತನಾಗಿ ಸಮಚಿತ್ತನಾಗಿ ಆಗಬಹುದು ಅಷ್ಟೇ ಅಲ್ಲ ಹುಡುಕು ಹುಡುಕಿಸು ಎಂದು ಅಪ್ಪಣೆಯನ್ನು ಕೊಟ್ಟು ನನ್ನನ್ನು ಬೀಳ್ಕೊಟ್ಟನು ಬ್ರಿರಜಾದೇವಿಯು ಮಂಗಳ ದ್ರವ್ಯಗಳನ್ನು ಫಲ ತಾಂಬುಗಳ ಫಲತಾಂಬುಲಗಳನ್ನು ಕೊಟ್ಟು ಸರಿ ಮೊದಲನೆಯ ಅಡ್ಡಿಯನ್ನು ದಾಟಿಯಾಯಿತು ಎಂದರೆ ಎಂದರೆ ಇಂದು ನನ್ನನ್ನು ಹುಡುಕಿಸಿ ಕರೆತರುವುದು ಆಚಾರ್ಯನು ನೆಟ್ಟಿಸಿರು ಬಿಟ್ಟನು ದೇವಿ ಇಂದ ಹಿಂತಿರುಗಿ ಬಂದರೆ ನಿನಗೊಬ್ಬಳಿಗೆ ಸಂತೋಷವೆಂದು ಕೊಂಡಿದ್ದೀಯಾ ನಿನ್ನಷ್ಟೆಲ್ಲವಿದ್ದವಾದರೂ ಹೆಚ್ಚು ಸಂತೋಷವು ನನಗಾಗುವುದು ಏಕಾಂತದಲ್ಲಿ ನನ್ನನ್ನು ನಾನು ಎಷ್ಟು ಹರಿದುಕೊಂಡಿದ್ದೇನೆ ಎಂಬಲೆಯಾ ಆ ದಿನ ಇಂದು ಸಭೆಯಲ್ಲಿ ಒಂದು ನಾನು ಒಂದು ರೆಪ್ಪೆ ಕೋಡಿಯಷ್ಟು ಕಾಲ ನಿರ್ವಹಿಕಾರನಾಗದಿದ್ದರೆ ಇದೊಂದೂ ಸಂಭವಿಸುತ್ತಿರಲಿಲ್ಲ ಆ ದಿನ ನನಗೆ ಏನೋ ಆಗಿ ಇಂದೇನೋ ನನ್ನ ವಿಚಾರದಲ್ಲಿ ತಿರಸ್ಕಾರವನ್ನು ವಹಿಸಿರುವನು ಎನಿಸಿತು ಅಗೋಚರವಾಗಿ ಹೊರಟು ಹೋದೆ ಅದರಿಂದ ಈ ಅನರ್ಥ ಪರಂಪರೆಯೆಲ್ಲ ಸಂಭವಿಸಿತು ಈ ಅರ್ಥ ಅನರ್ಥಗಳನ್ನು ತಿದ್ದುಕೊಳ್ಳಬೇಕು ಎಂದು ನಾನು ಎಷ್ಟೋ ಪ್ರಯತ್ನಿಸಿ ಎಷ್ಟು ಪ್ರಯತ್ನಿಸಿದ್ದೇನೆ ಬಲ್ಲೆಯ ಅಗ್ನಿವಾಯು ಅಗ್ನಿವಾಯುಗಳನ್ನು ಕರೆದು ಕೇಳು ಅಂದ ಹಾಗೆಯೇ ನನಗೆ ಮರೆತೇ ಹೋಗಿತ್ತು ಅವರಿಬ್ಬರು ನನ್ನ ಹಾದಿಯನ್ನು ನೋಡುತ್ತಾ ಮಂದಿರದಲ್ಲಿ ಕುಳಿತಿದ್ದಾರೆ ಅವರನ್ನು ಇಲ್ಲಿಗೆ ಕರೆಸಬಾರದೇಕೆ ಯಾರು ಬೇಡ ಬಂದರು ಬರಮಾಡಿ ಆಚಾರ್ಯನು ಧ್ಯಾನಿಸಿದನು ಅಗ್ನಿವಾಯುಗಳು ಬಂದಿರುವರೆಂದು ಪ್ರಹರಿಯೋ ತಿಳಿಸಿದನು ಮತ್ತೊಂದು ಗಳಿಗೆಯಲ್ಲಿ ಅವರೂ ಅಲ್ಲಿಗೆ ಬಂದರು ಆಚಾರ್ಯನು ಅವರನ್ನು ಕಂಡು ಸಂತೋಷದಿಂದ ಅಗ್ನಿವಾಯು ಶಶಿಯು ಗೆದ್ದು ಬಂದಿರುವಳು ಇನ್ನು ಇಂದನನ್ನು ಹುಡುಕುವುದು ಬರಮಾಡಿಕೊಂಡು ಬರಮಾಡುವುದು ನಮ್ಮ ಕೆಲಸ ಎಂದನು ಅಗ್ನಿವಾಯುಗಳು ಆತನ ಸಂತೋಷದಲ್ಲಿ ಭಾಗಿಗಳಾದರೂ ಆತನ ಉತ್ಸಾಹವು ಅವರಿಗಿರಲಿಲ್ಲ ಅವರು ಕೇಳಿದರು ಎಲ್ಲಕ್ಕಿಂತ ಮೊದಲು ಹೇಳಿ ಈಕೆಯನ್ನು ಈಗಿನ ಇಂದನು ಇಂದಿನ ಇಂದಿನ ಪತ್ನಿಯೊಂದು ಒಪ್ಪಿಕೊಂಡನು ಆಚಾರ್ಯನು ಹೇಳಿದನು ಆ ನುಡಿಯಲಿ ಸಂತೋಷವೂ ತುಂಬಿತ್ತು ಅಷ್ಟೇ ಅಲ್ಲ ಆತನನ್ನು ಹುಡುಕು ಹುಡುಕಿಸು ಎಂದೂ ಅಪ್ಪಣೆ ಕೊಟ್ಟಿರುವಂತೆ ನಿಜವೇ ಹೌದು ಹಾಗಾದರೆ ಆತನು ಆತನು ತನ್ನ ಹಾನಿಯನ್ನು ಮನಗಂಡಿರಬೇಕು ಸಂದೇಹವಿಲ್ಲ ಹಾಗಾದರೆ ಪೂರ್ವದ ಇಂಧನ ಈತನಿಗೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮ ಕಾರ್ಯ ಹೌದು ಈ ಕಾರ್ಯವನ್ನು ನಾವು ತಪ್ಪದೇ ಮಾಡಬೇಕು ಅದರಲ್ಲಿ ಈಗ ಇಂಧನ ಇರುವ ಸ್ಥಳವನ್ನು ಕಂಡು ಹಿಡಿಯಬೇಕಲ್ಲ ದೇವಾ ನಾವಿಬ್ಬರೂ ನಮ್ಮ ಅಪ್ಪಣೆಯಿಂದಲ್ಲ ತಮ್ಮ ಅಪ್ಪಣೆಯಂದಲ್ಲ ನಮ್ಮ ಸ್ವಂತ ಇಚ್ಛೆಯಿಂದಲೂ ಹುಡುಕುತ್ತಿದ್ದೇವೆ ಗಂಡನನ್ನು ಹುಡುಕುವ ಹುಳಿ ಹೆಂಡತಿಯಂತೆ ಮಕ್ಕಳನ್ನು ಹುಡುಕುವ ತಾ ಮಾತೆಯಂತೆ ಮೂರು ಲೋಕಗಳನ್ನು ಹುಡುಕಿದ್ದೇವೆ ಇನ್ನು ಹೇಗೆ ಹುಡುಕಬೇಕು ಅದನ್ನು ತಿಳಿಯದೇ ಇದ್ದೇವೆ ಏನು ಮಾಡೋಣ ಆಗ ಶಚಿದೇವಿಯು ಹೇಳಿದಳು ಆಚಾರ್ಯ ಇಂದನು ನನಗೆ ಒಂದು ಮಾರ್ಗವನ್ನು ಹೇಳಿದ್ದನು ಅದನ್ನು ಈಗ ಮಾಡೋಣವೇ ಏನು ಹೇಳು ತಾಯಿ ಅಗ್ನಿ ಅಗ್ನಿವಾಯುಗಳಿಗೆ ಸಿಕ್ಕದವರನ್ನು ಉಪಶ್ರುತಿಯಿಂದ ಹಿಡಿಯಬೇಕು ಎಂದಿದ್ದನು ಆಚಾರ್ಯನು ಅದನ್ನು ಕೇಳಿ ತಲೆದೂಗಿದನು ಹಾಗಾದರೆ ವಾಯು ನನ್ನ ಬೆಳಗ್ಗೆ ಬಂದಾಗ ನಾನು ಇದ್ದ ಸ್ಥಳವನ್ನು ಆಕೆಯೇ ತಿಳಿಯಿಸಿದಳು ಏನೋ ನಾನು ಅದನ್ನು ಕಾಣೆ ಅಂತೂ ವಾಯು ತಮ್ಮನ್ನು ಸಂಧಿಸಿ ಬಂದಾಗ ನಾನು ಇದ್ದೇ ಆಯಿತು ಇದನ್ನು ಈಗ ಹೇಗೆ ಅನುಸಂಧಾನ ಮಾಡುವುದು ಆಚಾರ್ಯನು ನೋಡು ಚತುರ್ಮುಖ ಬ್ರಹ್ಮನ ಬಳಿ ಇರುವ ಸರಸ್ವತಿ ದೇವಿಯು ದೇವಿಯ ಅನುಚರಗಳು ಉಪಶ್ರುತಿದೇವಿ ನಾವು ದೇವತೆಗಳು ತೈಜ ಸದೇಹಿಗಳು ನಾವು ತೈಜಸ ಪ್ರಪಂಚಗಳಲ್ಲಿ ಮಾಡಬಲ್ಲೆವು ಆದರೆ ವಾಯು ಆಕಾಶ ಪ್ರಪಂಚಗಳಲ್ಲಿ ಕುಂಠಿತ ಗತಿಗಳಾಗುವೆವು ಉಪಶ್ರುತಿಯು ಆಕಾಶದಲ್ಲಿ ಅಪ್ರತಿಹತ ಗಮನವುಳ್ಳವಳು ಸರಿ ಆಕೆಯನ್ನು ಕರೆದು ಕೇಳೋಣ ನಾವು ನಾನು ಬ್ರಹ್ಮದೇವನ ಬಳಿ ಹೋಗಿ ಕೇಳೋಣ ಕೇಳೋಣವೆಂದಿದ್ದೆ ಎಂದು ಆಸನವನ್ನು ಬಲಿತು ಧ್ಯಾನಾಗ್ರಸ್ತನಾದನು ಇನ್ನೊಂದು ಕ್ಷಣದಲ್ಲಿ ಉಪಶ್ರತಿದೇವಿಯು ಆತನಿಗೆ ದರ್ಶನ ಕೊಟ್ಟು ಆಚಾರ್ಯ ನನ್ನಿಂದ ಏನಾಗಬೇಕು ಎಂದು ಕೇಳಿದಳು ಆತನು ದೇವಿ ಮೊದಲು ನೀನು ಇಲ್ಲಿರುವವರಿಗೆಲ್ಲರಿಗೂ ದರ್ಶನವನ್ನು ಕೊಡಬೇಕು ಎಂದು ಪ್ರಾರ್ಥಿಸಿದನು ಆಕೆಯು ಪ್ರಸನ್ನೆಯಾಗಿ ಎಲ್ಲರಿಗೂ ದರ್ಶನವಿಟ್ಟು ಎಲ್ಲರೂ ಆಕೆಯ ದರ್ಶನ ಮಾಡಿ ಆಕೆಯ ಅಪ್ಪಣೆ ಪಡೆದು ದೇವಿ ಇಂದ್ರನೇ ಇರುವೆರೆಯನ್ನು ತಿಳಿಸಿಕೊಡಬೇಕು ಎಂದು ಪ್ರಾರ್ಥಿಸಿದರು ಆಕೆಯು ಆಗಲಿ ಆದರೆ ನೀವು ಏನಿದ್ದರೂ ಕನಸಿನಲ್ಲಿ ಕಂಡಂತೆ ಕಣಿವಿರಿ ಆತನು ನಿಮ್ಮ ಸ್ಥೂಲ ಚಕ್ಷುವಿಗೂ ಗೋಚರಣೆ ಆತನನ್ನು ಉಪಬ್ರಹ್ಮಣ ಮಾಡಬೇಕು ಎಂದು ಹೇಳಿ ತಾನು ವೀಣೆಯನ್ನು ತೆಗೆದುಕೊಂಡಳು ವೀಣೆಯನ್ನು ಬಾರಿಸುತ್ತಾ ಒಂದು ಮನೆಯನ್ನು ಹಿಡಿದು ಮೀಟು ಹಾಕುತ್ತಾ ಸರಿ ಇಂದನು ಮಾನಸ ಸರೋವರದ ಪದ್ಮಲತಗಳಲ್ಲಿ ಒಂದನ್ನು ಆಶ್ರಯಿಸಿ ಪದ್ಮನಾಳ ಪದ್ಮನಾಳದಲ್ಲಿ ಕುಳಿತಿರುವನು ಆತನನ್ನು ಹಿಂಬಾಲಿಸಿದ ಹತ್ಯೆಯು ಆ ಮಾನಸ ಸರೋವರದ ಮೇಲೆ ಮೇಲೆಯಲ್ಲಿ ಕುಳಿತಿರುವುದು ಅದು ಜೀರ್ಣವಾಗುವವರೆಗೂ ಆತನು ಈಚೆಗೆ ಬರುವುದಿಲ್ಲ ನೀವೆಲ್ಲರೂ ದೇವದೇವನಾದ ಮಹಾವಿಷ್ಣುವಿನ ಬಳಿಗೈಯೋ ಬೇಡಿಕೊಳ್ಳಿ ಆತನು ಇಂದನಿಗೆ ಹತ್ಯೆ ಕಳೆಯುವ ಉಪಾಯವನ್ನು ಸೂಚಿಸುವನು ಅದರಂತೆ ಮಾಡಿ ಕೃತಾರ್ಥರಾಗಿ ಎಂದಳು ಎಲ್ಲರೂ ಅಪ್ಪಣೆ ಅಗ್ನಿವಾಯುಗಳು ಆಪೆಯನ್ನು ಕೇಳಿದಳು ತಾಯಿ ನಾವು ಮಾನಸ ಸರೋವರವನ್ನೂ ಹುಡುಕಿದೆವು ನಮ್ಮ ನಮಗೆ ಇಂಧನ ಕಾಣದಿಲ್ಲ ಉಪಶ್ರುತಿಯು ಹೇಳಿದಳು ಅಗ್ನಿಯು ಮೊದಲನೆಯ ಸಲ ಹುಡುಕ